ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಕುಮಾನವರ ಕೂಡಾಡದಿರು ಲೌಕಿಕಕ್ಕೆ ಮರಳಾಗಿ ವೈನತೇಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮರೂಪವ ಧ್ಯಾನಿಸುತ್ತಾ ಸಂಚರಿಸಿ ಇತರ ಆಲೋಚನೆಯ ಬಿಟ್ಟು ಇದುವರೆಗೆ ಸತ್ಸಂಗದ ಲಾಭ ಏನಾಗತ್ತೆ ಸತ್ಸಂಗ ಯಾಕೆ ಮಾಡಬೇಕು ಇತ್ಯಾದಿ ಎಲ್ಲ ತಿಳಿಸಿ ಮತ್ತೆ ಮತ್ತೆ ಸುಜ್ಞಾನಿಗಳ ಸಹವಾಸವನ್ನು ಮಾಡು ಲೌಕಿಕಕ್ಕೆ ಮರಳಾಗಬೇಡ ಇತರ ಆಲೋಚನೆಯನ್ನೆಲ್ಲ ಬಿಟ್ಟು ಬಿಡೋ ವೈನತೆಯ ಅಂದರೆ ಗರುಡ ವೈನತೆಯ ಅವನ ಅಂಶ ಅಂದ್ರೆ ಹೆಗಲ ಮೇಲೆ ಗ ಇರುವಂಥವನು ಪರಮಾತ್ಮ ಅಂತಹ ಪರಮಾತ್ಮನನ್ನ ಸರ್ವೋತ್ತಮನಾದ ಪರಮಾತ್ಮನನ್ನು ಗರುಡಾರುಢನಾದ ಪರಮಾತ್ಮನನ್ನು ಸರ್ವಸ್ಥಾನದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ತನ್ನಾಮರೂಪವ ತದ್ರೂಪ ತದಾಕಾರ ತತ್ವ ಶಬ್ದವಾಚ್ಯನಾಗಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆಯನ್ನು ಮಾಡಿ ಸಂಚರಿಸು ಇತರ ಆಲೋಚನೆಯನ್ನು ಬಿಟ್ಟು ಬೇರೆ ಯಾವ ಆಲೋಚನೆಯನ್ನು ಕೂಡ ಮಾಡಬೇಡ ಯಾಕೆಂದ್ರೆ ಜ್ಞಾನಿಗಳ ಸಹವಾಸ ತಾರಕ ಸಂಸಾರ ಬಂಧನದಿಂದ ಬಿಡುಗಡೆಯನ್ನೇ ಮಾಡಿಸುತ್ತೆ ಅವರ ಸಹವಾಸದಿಂದ ಭಗವಂತನನ್ನ ಸರ್ವತ್ರ ಚಿಂತನೆ ಮಾಡುವಂತಹ ಪರಿಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಅಂತ ಅರ್ಥ ಅದಕ್ಕೆ ಭಾಗವತ ಹೇಳುತ್ತೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಸತ್ಕರಣ ರಸಾಯನಾ ಕಥಾ ಅವರ ಸಜ್ಜನರ ಸಹವಾಸ ಮಾಡೋದ್ರಿಂದ ಭಗವಂತನ ಅಚಿತ್ಯುತ ಮಹಿಮೆಗಳ ಶ್ರವಣಾದಿಗಳು ಅನ್ನೋದು ಸದಾಕಾಲ ಆಗ್ತಾ ಇರುತ್ತೆ ಆದ್ದರಿಂದ ಈ ಥರ ಎಲ್ಲ ಆಲೋಚನೆಯನ್ನು ಬಿಟ್ಟು ಸಜ್ಜನರ ಸಹವಾಸ ಮಾಡುವ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೇ ಎಂದ ಆಚಾರ್ಯರು ದ್ವಾದೃಶಸ್ತೋತ್ರದಲ್ಲಿ ತಿಳಿಸುವಂಗೆ ಸಜ್ಜನರ ಸಹವಾಸ ಮಾಡು ಬರೇ ಅವರ ಸಹವಾಸ ಮಾಡೋದಷ್ಟೇ ಅಲ್ಲ ಅದ್ರ ಜೊತೆಗೆ ಲೋಕದ ವಾರ್ತೆಯನ್ನು ಬಿಟ್ಬಿಡು ಇತರ ಆಲೋಚನೆಯನ್ನೆಲ್ಲ ಬಿಟ್ಬಿಡು ಪರಲೋಕೈಕನಾಥನ ವಾರ್ತೆ ಮಾತ್ರ ನೀನು ಆಲಿಸುವಂತ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತಹ ಸಾಧುಗಳ ಸಂಘ ಮಾಡೋದ್ರಿಂದ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಮುಂದೊಂದು ದಿನ ಲಿಂಗದೇಹ ಭಂಗಕ್ಕೆ ಅದು ಕಾರಣವಾಗತ್ತೆ ಆದ್ದರಿಂದ ಸಜ್ಜನರ ಸಹವಾಸವನ್ನು ಮಾಡು ಮಹತ್ಸವಂ ದ್ವಾರಮಾಹುರ್ವಿಮುಕ್ತೇ ಅಂತ ಭಾಗವತವೇ ಹೇಳ್ತಾ ಇದೆ ಸಜ್ಜನರ ಜೊತೆಗೆ ಸಹವಾಸ ಮಾಡೋದರಿಂದ ಅಥವಾ ಸಹವಾಸ ಅನ್ನೋದು ಸಲ್ಲಾಪ ಸ್ಪರ್ಶ ಮೌನ ಭೋಜನ ಆಸನ ಸಹಚಿಂತನೆ ಅಂತ ಆರು ರೀತಿಯಾಗಿರ್ತಕ್ಕಂಥ ವಿಶೇಷಾಂಶ ನಮಗೆ ಆಗ್ತಾಯಿದೆ ಅನ್ನೋದನ್ನು ವಿಷ್ಣು ರಹಸ್ಯದಲ್ಲಿ ವರ್ಣನೆ ಮಾಡ್ತಾರೆ ಸಲ್ಲಾಪ ಸ್ಪರ್ಶನಂ ಮೌನಂ ಭೋಜನಂಚ ಸಹವಾಸನಂ ಪ್ರೀತ್ಯ ಸಂಚಿಂತನಂ ಚೈವ ಶೋಢ ಸಂಗತಿರುಚ್ಛತೆ ಆದ್ದರಿಂದ ಸಜ್ಜನರ ಸಹವಾಸ ಅನ್ನೋದು ಅತ್ಯಂತ ಅವಶ್ಯಕ ಸಲ್ಲಾಪ ಅಂದರೆ ಪ್ರೀತಿಯಿಂದ ಜೊತೆಗೂಡಿ ಮಾತುಕತೆಯನ್ನು ನಡೆಸೋದು ಸ್ಪರ್ಶನಂ ಅಂದರೆ ಸ್ಪರ್ಶ ಮಾಡೋದು ಅಂದರೆ ಒಂದು ವಿಷಯವನ್ನು ಮನನ ಮಾಡೋದು ಅಂತ ಮೌನಂ ಭೋಜನಂ ಅಂದರೆ ಉಣ್ಣೋದು ಸಾಹಸ ನಮ್ ಜೊತೆಯಾಗಿ ಕೂತಿರೋದು ಪ್ರೀತಿಯ ಸಂಚಿಂತನಂ ಒಂದು ವಿಷಯವನ್ನು ಚಿಂತನೆ ಮಾಡೋದು ಈ ಆರೂ ಕೂಡ ಸಹವಾಸ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ ಇಂತಹ ಸಹವಾಸವನ್ನು ಸುಜ್ಞಾನಿಗಳ ಜೊತೆಗೆ ಮಾಡಬೇಕು ಅದಕ್ಕೆ ದುಷ್ಟಾಂತವನ್ನು ಹೇಳಬೇಕು ಅಂದರೆ ಕಪಿಲ ರೂಪ ಪರಮಾತ್ಮ ತಾಯಿ ದೇವಹೂತಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಸಜ್ಜನರ ಸಹವಾಸದಿಂದ ಆಗುವಂತಹ ಪ್ರಯೋಜನವನ್ನು ಈ ರೀತಿಯಾಗಿ ಹೇಳುತ್ತಾನೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾ ಕಥಾ ಇತ್ಯಾದಿ ಎಲ್ಲ ಹೇಳಿ ಸಜ್ಜನರ ಸಹವಾಸ ಮಾಡಿದ್ರೆ ಪರಸ್ಪರವಾಗಿ ಮನಸ್ಸು ಕಿವಿಗಳಿಗೆ ತುಂಬ ಹಿತವಾಗುವಂತಹ ಪರಮಾತ್ಮನ ಕುರಿತಾದ ಮಾತುಗಳ ಚರ್ಚೆ ಇತ್ಯಾದಿ ಎಲ್ಲವೂ ನಡೀತಾ ಇದೆ ಮೋಕ್ಷದಾಯಕನಾದಂಥ ಭಗವಂತನಲ್ಲಿ ಬೇಗನೆ ಭಕ್ತಿ ಉಂಟಾಗತ್ತೆ ಮೊದಲಿಗೆ ಭಕ್ತಿ ಇದ್ದರೆ ಆ ಭಕ್ತಿಯಲ್ಲಿ ಉದ್ರೇಕ ಅನ್ನೋದು ಉಂಟಾಗತ್ತೆ ವಿಷಯ ಭಕ್ತಿ ಪಾಶಕ್ಕೆ ಸಿಲುಕಿ ಭಗವಂತ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಆಗತ್ತೆ ಇದಿಷ್ಟೂ ಕೂಡ ಸಜ್ಜನರ ಸಹವಾಸದಿಂದ ಸಾಧಕನಿಗೆ ಆಗ್ತಕ್ಕಂಥ ಲಾಭಗಳು ಅಂತ ಕಪಿಲರೂಪಿ ಪರಮಾತ್ಮ ದೇವಭೂತಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ತಿಳಿಸ್ತಾನೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಕುಮಾನ್ ಕೂಡಾಡದಿರು ಲೌಕಿಕಕ್ಕೆ ಮರಳ ದುಷ್ಟರ ಸಹವಾಸವನ್ನು ಯಾವತ್ತೂ ಮಾಡಬೇಡ ಅವರು ಲೌಕಿಕದಲ್ಲಿ ಅಸಾಮಾನ್ಯ ವ್ಯಕ್ತಿಗಳಾಗಿರೋದ್ರಿಂದ ಅವರ ಸಹವಾಸ ಮಾಡಿದ್ರೆ ಲೌಕಿಕ ಸುಖವೇ ಪರಮ ಅನ್ನೋ ರೀತಿಯಾಗಿ ಭ್ರಾಂತಿ ಉಂಟಾಗತ್ತೆ ಅಥವಾ ಅವರು ಅದನ್ನೇ ನಮಗೆ ಬೋಧನೆಯನ್ನು ಮಾಡ್ತಾರೆ ಆದ್ದರಿಂದ ಕುಮಾನವರ ಕೂಡಿ ಆಡದಿರು ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾನೆ ಹಣ ಉಳ್ಳವನೇ ಸತ್ಕುಲ ಪ್ರಸೂತ ಅಂತ ಕರ್ಸ್ಕೋತಾನೆ ಯ ಸ್ಯಾಸ್ತಿ ಬಿತ್ತಮ್ ಸ ಹಣ ಉಳ್ಳವನೇ ಪಂಡಿತ ಅಂತ ಕರೆಸ್ಕೋತಾನೆ ಸ ಪಂಡಿತ ಸ ಅವನೇ ಗುಣಜ್ಞ ಅಂದರೆ ಭಾರಿ ಹೊಂದಿರೋನು ವಾಗ್ಮಿ ಸ್ಫುರದ್ರೂಪಿ ಅಂತೆಲ್ಲ ಕರೆಸ್ಕೊತಾನೆ ಎಲ್ಲ ಗುಣವೂ ಕೂಡ ಸರ್ವೇ ಗುಣ ಕಾಂಚನ ಆಶ್ರಯಂತಿ ಹಣವನ್ನು ಅಥವಾ ಸಂಪತ್ತನ್ನ ಆಶ್ರಯ ಮಾಡಿಕೊಂಡು ಇರ್ತಾ ಇದೆ ಅದಕ್ಕೆ ವಾದರಾಜರು ನಮಗೆ ಹೇಳ್ತಾರೆ ಹಣವೇ ನಿನ್ನೆಯ ಗುಣ ಎನಿತುವಿಸಲಿ ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯಯ್ಯ ಬೆಲೆಯಾಗದನ್ನೆಲ್ಲ ಬೆಲೆಯ ಯಾವುದಕ್ಕೆ ಬೆಲೆ ಇಲ್ಲವೋ ಈ ಶ್ರೀಮಂತರ ಹತ್ರ ಅವರ ಸಹವಾಸವನ್ನು ಮಾಡಿದರೆ ಅದಕ್ಕೆ ಭಾರೀ ಬೆಲೆ ಬರುವಂತ ಹೇಳ್ತಾರವರು ಹೀಗೆ ಹಣವೇ ನಿನ್ನೆಯ ಗುಣ ಹಣ ಇದ್ರೆ ಏನನ್ನು ಬೇಕಾದರೂ ಕೊಂಡ್ಕೊತೀವಿ ಅಂತ ಇರ್ತಾರವ್ರು ಎಲ್ಲ ವಸ್ತುಗಳನ್ನು ಇದ್ದಲ್ಲೇ ತರಿಸುವೆ ಸಂಪತ್ತಿನ ಮತದಿಂದ ತಾವು ಆ ವಸ್ತುಗಳಿಗಾಗಿ ಎಲ್ಲ ಹುಡುಕೊಂಡು ಹೋಗೋ ಪ್ರಸಕ್ತಿನೇ ಇರಲ್ಲ ತಾವಿದ್ದಲ್ಲೇ ಅದನ್ನು ತರಿಸ್ತಾರೆ ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ ನಿನಗೆ ಹಣ ಸಿಕ್ತು ಅಂತ ಹೇಳಿದ್ರೆ ಯಾರೋ ನಾನಾ ಕಾರಣಗಳಿಂದ ಕುಲಹೀನರಾಗಿದ್ದರೂ ಕೂಡ ಅವರನ್ನು ತಂದು ಸತ್ಕುಲರ ಮಧ್ಯೆ ಸೇರಿಸ್ತೀಯ ಕೊಲೆಯನ್ನಾದರೂ ತಂದು ಒಳಗೆ ಸೇರಿಸುವಿ ಈ ರೀತಿ ಎಲ್ಲ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅದರಿಂದ ದುರ್ಜನರು ಮತ್ತೆ ಮತ್ತೆ ಉಪದೇಶ ಮಾಡಿ ಸಿರಿ ಹಯವದನನ್ನು ಮರೆಸಿ ಆ ಮೂಲಕ ಮಹಾ ಅನರ್ಥದ ನರಕ ಕೂಪಕ್ಕೆ ನಮ್ಮನ್ನು ತಳ್ಳಿ ಹಾಕ್ತಾರೆ ಆದ್ದರಿಂದ ಎಂದೂ ದುರ್ಜನರ ಕೂಡಿ ಆಡದಿರು ಅದಕ್ಕೆ ಶ್ರೀಮದಾಚಾರ್ಯ ತಿಳಿಸೋದು ತದಲಂ ಬಹು ಪ್ರವಣಂ ಕುರು ಮಾನಸಂ ಇಶಪದೆ ಬಹಳಷ್ಟು ಲೌಕಿಕವನ್ನು ಬಿಟ್ಟುಬಿಟ್ಟು ಭಗವಂತನನ್ನು ಸೇರು ಅಂತಹ ಭಗವಂತ ಸರ್ವೋತ್ತಮ ಅವನನ್ನ ಉಪಾಸನೆ ಮಾಡಿದ್ರೆ ಅಂತಹ ಭಗವಂತನ ಅಚಿಂತ್ಯದ್ಭುತ ಮಹಿಮೆಗಳ ವಿಚಾರವನ್ನು ತಿಳಿಸುವಂತಹ ಸಜ್ಜನರ ಸಹವಾಸ ಮಾಡಿದ್ರೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನೋದಾಗತ್ತೆ ಬಿಟ್ಟು ದುರ್ಜನರ ಸಹವಾಸ ಮಾಡಿದೆ ಅಂತಾದರೆ ಭಗವಂತನ ವಿಚಾರವಾಗಿ ವಿಸ್ಮೃತಿ ಅನ್ನೋದು ಶುರುವಾಗತ್ತೆ ಮುಂದೆ ನರಕಾರಿ ಅನರ್ಥಗಳಿಗೆ ಕಾರಣ ಆಗುತ್ತೆ ಆದ್ದರಿಂದ ದುಷ್ಟಮಾನವರ ಸಹವಾಸವನ್ನು ಯಾವತ್ತೂ ಮಾಡಬೇಡ ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾದ ಭಗವಂತನ ನಾಮ ರೂಪ ಇದನ್ನೆಲ್ಲ ಸ್ಮರಣೆ ಮಾಡ್ತಾ ಸಂಚಾರ ಮಾಡು ಇತರ ಆಲೋಚನೆಯನ್ನು ಬಿಟ್ಟು ಹಾಗಾದರೆ ಇದು ಸಾಧ್ಯನ ಇಷ್ಟೆಲ್ಲ ಉಪದೇಶ ಹೇಳ್ತಿದ್ದಾರೆ ಲೌಕಿಕವನ್ನು ಬಿಟ್ಟು ಲೋಕದಲ್ಲಿ ಬದುಕೋದು ಹೇಗೆ ಅಂತ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರುತ್ತೆ ಅದೇ ರೀತಿಯಾಗಿ ಹರಿದ್ಯಾನವನ್ನೇ ಸದಾಕಾಲ ಮಾಡ್ತಾ ಸಂಚಾರ ಮಾಡೋದಾದರೂ ಹೇಗೆ ಕೊನೆಗೆ ಅದನ್ನು ಬಿಡಬೇಕಾಗತ್ತೆ ಅಂತ ಕೇಳಿದ್ರೆ ದಾಸರು ಹೇಳ್ತಾರೆ ಇತರ ಆಲೋಚನೆಯ ಬಿಡು ಶ್ರೀಮದಾಚಾರ್ಯರು ಬಹುಲೋಕ ವಿಚಿಂತನೆಯ ಅಲಂ ಅಂದರೆ ಹರಿಧ್ಯಾಾನ ಮಾಡಲಿಕ್ಕೆ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಜ್ಞಾನ ಸಂಪಾದನೆ ಮಾಡೋಕ್ಕೆ ಸಾಧನ ಮಾರ್ಗದಲ್ಲಿ ನಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಲೌಕಿಕ ಇರಲಿ ಬಹು ಬೇಡ ಅಂತ ಅದನ್ನು ನಿರಾಕರಣೆ ಮಾಡ್ತಾರೆ ಕೇವಲ ಲೌಕಿಕದಲ್ಲೇ ಮುಳುಗಿದರೆ ಅಧ್ಯಾತ್ಮ ಕಡೆ ಪ್ರವೃತ್ತಿನೇ ಬರಲ್ಲ ಆದ್ದರಿಂದ ಬಹಳ ಲೌಕಿಕ ಬೇಡ ಅದರಿಂದ ಇತರ ಆಲೋಚನೆಯನ್ನು ಬಿಟ್ಟು ಅಂತ ಯಾವ ಪ್ರದೇಶದಲ್ಲಿ ಸಜ್ಜನರ ಸಹವಾಸ ದೊರಕತ್ತೋ ಆ ಪ್ರದೇಶ ಕೀಕಟ ದೇಶದಲ್ಲಿ ಸರಿಯೇ ಪವಿತ್ರ ದೇಶ ಅಂತ ಕರೆಸ್ಕೊಳತ್ತೆ ಯಾವ ಕಾಲದಲ್ಲಿ ಸಜ್ಜನ ಸಮಾಗಮ ಆಗುತ್ತೋ ಆ ಕಾಲನೇ ಮಹಾಪುಣ್ಯ ಕಾಲ ಅಂತ ಕರೆಸ್ಕೊಳುತ್ತೆ ಆದ್ದರಿಂದ ಅಂತಹ ಪ್ರದೇಶಗಳಿಗೆ ಹೋಗು ಸಜ್ಜನರ ಸಹವಾಸವನ್ನು ಸಂಪಾದನೆ ಮಾಡು ಅವರಿಂದ ನಿರಂತರವಾಗಿ ಭಗವಂತನ ಸತ್ಯಾಸ್ತ್ರಗಳ ಮಹಿಮೆ ಶ್ರವಣಾದಿಗಳನ್ನು ಮಾಡು ಅದು ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಆಗತ್ತೆ ಅದಕ್ಕೆ ಆ ಸಜ್ಜನರು ವಾಸ ಮಾಡುವಂಥ ದೇಶನೇ ಪವಿತ್ರ ದೇಶ ಸೇವ ದೇಶೋತಿ ಪವಿತ್ರ ಈರಿತೋ ಯಹ ಕೀಕಟ ಅಕ್ಯಾತಿ ವಿಗರ್ಹಿತ ಸಯೇವ ಕಾಲೋತಿ ಪವಿತ್ರ ಉಚ್ಯತೆ ಯತ್ರೈವ ಸದ್ಭ ಸಸಂಗತಿ ಅಂತ ವಿಷ್ಣು ತತ್ವರಹಸ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಆದ್ದರಿಂದ ಸಜ್ಜನರು ಯಾರು ಅಂತ ಶಾಸ್ತ್ರದ ಮೂಲಕ ತಿಳ್ಕೊಂಡು ಶ್ರವಣಾದಿಗಳ ಮೂಲಕ ತಿಳ್ಕೊಂಡು ಅಂತಹ ಸಜ್ಜನರ ಸಹವಾಸಕ್ಕಾಗಿ ನೀನು ಅಪೇಕ್ಷೆ ಪಟ್ಟಲ್ಲಿ ಹೋಗಿ ಅವರ ಸಹವಾಸಕ್ಕಾಗಿ ಪ್ರಾರ್ಥನೆ ಮಾಡಿ ಅವರಿಂದ ನಿರಂತರವಾಗಿ ಭಗವದ್ಗತಾ ಅದಕ್ಕೆ ಉಪದೇಶಕ್ಕಾಗಿ ಪ್ರಾರ್ಥನೆ ಮಾಡಿ ನಿ ನಿರಂತರವಾಗಿ ಅದನ್ನು ಆಲಿಸು ಆಗ ನಿರಂತರವಾಗಿ ನಿನಗೆ ಶ್ರವಣ ಮಾಡೋದರಿಂದ ಆಮೇಲೆ ಮನನ ಬರುತ್ತೆ ನಿರಂತರ ಮನನದಿಂದ ಧ್ಯಾನ ಬರುತ್ತೆ ಆಗ ಭಗವಂತನಲ್ಲಿ ಭಕ್ತಿ ಅನ್ನೋದು ಪರಿಪಕ್ವತೆಯನ್ನು ಪಡ್ಕೊಳ್ಳುತ್ತೆ ಮುಂದೊಂದು ದಿನ ಶ್ರವಣಾದಿಗಳ ಮೂಲಕ ತತ್ವಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಆದ್ದರಿಂದ ಈ ನಿಮಿತ್ತ ಸುಜ್ಞಾನಿಗಳ ಸಹವಾಸ ಮಾಡು ಕುಮಾನವರ ಕೂಡಾಡದಿರೋ ಪುನಃ ಪುನಃ ಸಹವಾಸ ಮಾಡುವಂತೆ ತಿಳಿಸ್ತಾರೆ ಯಾವುದೋ ಒಂದು ದಿನ ಒಂದು ಕಾರಣಕ್ಕಾಗಿ ಒಂದು ನಿಮಿತ್ತದಿಂದ ಅಂತಲ್ಲ ಪುನಃ ಪುನಃ ಅಂತ ಹೇಳ್ತಾರೆ ಸುಜ್ಞಾನಿಗಳ ಸಹವಾಸ ಮತ್ತೆ ಮತ್ತೆ ಮಾಡುವಂತೆ